ಬಾಳೆ ಹಣ್ಣು ಬಾಗಿ ಬಾಗಿ ಸ್ವಾಗತ ಹೇಳಿದಿತ್ತು ಡೊಳ್ಳು ಹೊಟ್ಟೆ ಕುಮ್ಮಳಕಾಯಿ ಡೋಲು ಬಾಸಿತ್ತು ಹಾಗಲ್ ಕಾಯಿಗೂ ಮಾವಿನ ಹಣ್ಣು ಮದುವೆ ನಡೆದಿತ್ತು ಚಕ್ರದ ತುಂಬಾ ತರಕಾರಿ ಹಣ್ಣು ಗುಂಪು ತುಂಬಿತ್ತು ತೋರೆಕಾಯಿ ಸೋಕಾಗಿ ವಾಲದ ಹುಟ್ಟಿತ್ತು ಕೈ ಹೋದ ಎರಡು ದಾರ ಹಾಕ್ತಿತ್ತು ಅಂತೂ ಇಂತೂ ಕೈಗೋ ತೆಗೋ ಮದ್ರೆಯಾಯಿತು ಆಗಲ ಕೈಗೋ ಮಾವಿನ ಹಡ್ಗು ಜೋಡಿಯಾಯಿತು ಆಗಲ ಕೈಗೂ ಮಾವಿನ ಹಣ್ಣು